ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳವರಿದ್ವತ್ತೆ ಸಂಸೃದಯತೆ ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸುಮಾರಿನಲ್ಲಿ ಒಂದು ದಿನ ನನ್ನ ಸಂಸ್ಕೃತ ಗುರುಗಳಾದ ಕಾಶಿ ರಾಘವೇಂದ್ರಾಚಾರ್ಯವರು ತಮ್ಮ ಸುತ್ತಮುತ್ತ ಇದ್ದ ನಾಲ್ಕೈದು ಮಂದಿ ಶಿಷ್ಯರನ್ನು ಕುರಿತು ಹೀಗೆ ಹೇಳಿದರು ಎಲ್ಲಾ ಇನ್ನು ನಾಲ್ಕೈದು ದಿವಸಗಳೊಳ ದಿವಸದೊಳಗಾಗಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಈ ಊರಿಗೆ ದಯಮಾಡಿಸುತ್ತಾರೆ ಮಗನ ಮದುವೆಗಾಗಿ ಅವರು ಬೆಂಗಳೂರಿನಿಂದ ಬರುತ್ತಾರೆ ಮಹಾವಿದ್ವಾಂಸರು ಅವರೆದುರು ಏನಾದರೂ ನಿಮ್ಮ ಚೇಷ್ಟಿ ಮಾಡಿರಿ ಗುಡಿಯಾಗೋ ಮದುವೆ ಮನೆಯಾಗೋ ಏನಾದರೂ ಶಾಸ್ತ್ರ ವಿಚಾರ ಬಂದರೆ ನೀವು ಯಾರು ಆ ಪ್ರಸಕ್ತಿಗೆ ಬರಬೇಡಿ ಬಾಯಿ ಮುಚ್ಚಿಕೊಂಡಿರಿ ವಿಶ್ವೇಶ್ವರಶಾಸ್ತ್ರಿಗಳ ಮುಂದೆ ಬಾಲ ಬಿಚ್ಚಿದರೆ ಹುಲಿ ಬಾಯಿ ನಾನು ಹುಡುಗ ನನಗೆ ಯಾವ ಶಾಸ್ತ್ರದ ಗಂಧವೂ ಇರಲಿಲ್ಲ ಮತ್ತು ವಿಶ್ವೇಶ್ವರ ಶಾಸ್ತ್ರಿಗಳ ಹೆಸರನ್ನು ಕೂಡ ಅದಕ್ಕೆ ಮುಂಚೆ ಕೇಳಿದ್ದವನಲ್ಲ ಆದರೆ ಹುಲಿಯ ಬಾಯಿ ಎಂಬ ಉಪಮಾನ ನನ್ನ ಮನಸ್ಸಿಗೆ ಹಿಡಿಯಿತು ವ್ಯಕ್ತಿಯನ್ನು ನೋಡಬೇಕೆಂಬ ಕುತೂಹಲ ಉಂಟಾಯಿತು ಮೇಲೆ ಹೇಳಿದ ಮದುವೆ ಬಹು ಚೆನ್ನಾಗಿ ನಡೆಯಿತು ವರನು ವಿಶ್ವೇಶ್ವರ ಶಾಸ್ತ್ರಿಗಳ ಹಿರಿಯ ಕಾಶಿಪತಿ ಶಾಸ್ತ್ರಿ ಈತನು ಸಂಸ್ಕೃತ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದರು ಮತ್ತು ಇಂಜಿನಿಯರಿಂಗ್ ಪಾಸ್ ಮಾಡಿ ಕ್ರಮೇಣ ಮರಾಮತ್ ಇಲಾಖೆಯಲ್ಲಿ ಆಫೀಸರ್ ಹೃದಯಲ್ಲಿದ್ದರು ಕನ್ಯೆ ನನಗೆ ಅಕ್ಕನಂತೆ ಇದ್ದಾಕೆ ನನಗಿಂತ ಎರಡು ಮೂರು ವರ್ಷ ದೊಡ್ಡವಳು ಲಕ್ಷ್ಮೀನರಸಮ್ಮನ್ ಎಂದು ಹೆಸರು ಆಕೆಯ ತಂದೆ ಲಕ್ಷ್ಮೀನರಸಮ್ಮನವರೆಂಬ ಸ್ಕೂಲ್ ಮ್ಯಾಸ್ಟರ್ ತಾಯಿ ಶ್ರೀಮತಿ ಭವಾನಮ್ಮನವರು ಅವರು ಆಚಾರ ನಿಷ್ಠರಾದ ಸಾತ್ವಿಕರು ಊರಲ್ಲಿ ತುಂಬಾ ಮರ್ಯಾದೆ ಪಡೆದಿದ್ದವರು ಅವರ ಮನೆಗೂ ನನ್ನ ಮನೆಗೂ ತುಂಬಾ ಸಮೀಪ ಎರಡು ಮನೆಗಳಿಗೂ ತುಂಬಾ ಸ್ನೇಹ ಲಕ್ಷ್ಮೀದಸಪ್ಪನವರಿದ್ದ ಮನೆಯಲ್ಲಿದ್ದ ಒಂದು ತುಳಸಿ ಗಿಡ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಅದು ಒಂದು ಆಳೆತರ ಇತ್ತು ಅದರ ಕೊಂಬೆಗಳು ಹೆಬ್ಬೆಟ್ಟಿನ ಗಾತ್ರವಿದ್ದು ತುಳಸಿ ಮಣಿ ಕಡೆಯಲು ಕಡೆಯಲು ತಕ್ಕಷ್ಟು ದಪ್ಪವಾಗಿದ್ದವು ಈ ತುಳಸಿ ಗಿಡ ಇಷ್ಟು ಸೊಗ ಸೊಂಪಾಗಿ ಬೆಳೆದಿದೆಯಲ್ಲ ಇದಕ್ಕೆ ಏನು ಮಾಡುತ್ತೀರಿ ಎಂದು ಯಾರಾದರೂ ಕೇಳುವರು ಲಕ್ಷ್ಮೀದಸಪ್ಪನವರು ಅದಕ್ಕೆ ನಾವು ಮಾಡುವ ಪೋಧಿ ಹಾಗಿದೆ ಎನ್ನುವರು ಅದೇನು ಪೋಧಿಯೋ ಯಾರಿಗೂ ತಿಳಿಯದು ತುಳಸಿ ಗಿಡ ಹಾಗೆ ಸೊಂಪಾಗಿ ಮರದಂತೆ ಬೆಳೆದಿದ್ದನ್ನು ನಾನು ಇನ್ನೆಲ್ಲಿಯೂ ಕಂಡಿಲ್ಲ ಇನ್ನೊಂದು ಉಪಕಥೆ ಸಂಗತವಾಗಿದೆ ಸುಬ್ಬರಾಮಯ್ಯನವರು ಲಕ್ಷ್ಮೀನಸಪ್ಪನವರ ಸೋದರಮಂದಿರು ಸುಬ್ಬರಾಮಯ್ಯ ರಾಮ ಸುಬ್ಬಯ್ಯ ಎಂಬುವರು ದೊಡ್ಡ ವಿದ್ವಾಂಸರಂತೆ ಅವರು ಅರವತ್ತರ ಸುಮಾರಿನಲ್ಲಿದ್ದಾಗ ಪತ್ನಿವಿಯೋಗವಾಯಿತಂತೆ ಅವರಿಗೆ ಮಕ್ಕಳಿರಲಿಲ್ಲ ಸುಬ್ಬರಾಮಯ್ಯನವರು ತಮ್ಮ ಮನೆಯಲ್ಲಿದ್ದ ತಪ್ಪಲೆ ಬಿಂದಿಗೆ ಮೊದಲಾದ ಪಾತ್ರಗಳನ್ನೆಲ್ಲ ದೇವಸ್ಥಾನಗಳಿಗೂ ಶತ್ರುಗಳಿಗೂ ಬಡಬ್ರಾಹ್ಮಣರಿಗೂ ದಾನ ಮಾಡಿ ಕೈ ತಮ್ಮಲ್ಲಿ ಉಳಿದಿದ್ದ ಕೊಂಚ ನಗದನ್ನು ತೆಗೆದುಕೊಂಡು ಕಾಶಿಗೆ ಹೋಗಿ ಅಲ್ಲಿ ಕೊಂಚ ಕಾಲದ ಮೇಲೆ ಸನ್ಯಾಸ ತೆಗೆದುಕೊಂಡರಂತೆ ಲಕ್ಷ್ಮೀನಸಪ್ಪನವರು ತಮ್ಮನ್ನು ಸಾಕಿ ಸೋದರಮಾವನ ಸೋದರ ಹಂಬಲವನ್ನು ಬಿಡಲಾರದೆ ಆಗಾಗ ಅವರಿಗೆ ಕಾಗದ ಬರೆದು ಬರಬೇಕೆಂದು ಬೇಡಿಕೊಳ್ಳುತ್ತಿದ್ದರಂತೆ ಸ್ವಾಮಿಗಳು ತಾವು ಹಾಗೆ ಬರೆತಕ್ಕದ್ದಲ್ಲವೆಂದು ಮತ ತಮಗೆ ಯುಕ್ತವಲ್ಲವೆಂದು ಹೇಳಿ ಸಮಾಧಾನದ ಕಾಗದಗಳನ್ನು ಬರೆಯಿಸಿದರಂತೆ ಲಕ್ಷ್ಮೀನಸಪ್ಪನವರಿಗೆ ಅದರಿಂದ ಸಮಾಧಾನ ಬರಲಿಲ್ಲ ಮತ್ತೆ ಮತ್ತೆ ಪೇಚಾಡಿ ಕಾಗದ ಬರೆದರು ಕಡೆಗೆ ಸ್ವಾಮಿಗಳೇ ಕಣಕರಿಸಿ ಮುಳಬಾಗಿಲಿಗೆ ಬಂದರು ಮೂರು ದಿನ ಸತ್ರದಲ್ಲಿ ತಂಗಿದರು ಮೂರನೆಯ ದಿನ ರಾತ್ರಿ ಎಂದಿನಂತೆ ಮಲಗಿದರು ನಾಲ್ಕನೆಯ ದಿನ ಬೆಳಿಗ್ಗೆ ಎಂದಿನಂತೆ ಹೇಳಲಿಲ್ಲ ರಾತ್ರಿ ಯಾವಾಗಲೋ ಕಳೇಬರವನ್ನು ತ್ಯಜಿಸಿದರು ಬಳಿಕ ಕಳೇಬರವನ್ನು ಮುಳಬಾಗಲು ಊರಿನ ಪೂರ್ವ ಕಡೆ ಸುಮಾರು ಅರ್ಧ ಮುಕ್ಕಾಲು ಮೈಲಿ ಆಚೆ ಇರುವ ಶಂಕರತೀರ್ಥವೆಂಬ ದೊಡ್ಡ ಪುಷ್ಕರಣಿಯ ದಕ್ಷಿಣ ಪಾರ್ಶ್ವದಲ್ಲಿ ಸಮಾಧಿ ಮಾಡಿದಾಯಿತು ಆ ಸಮಾಧಿಯ ಮೇಲೆ ಒಂದು ಮಣ್ಣು ದಿಬ್ಬ ಇದ್ದದನ್ನು ನಾನು ಕಂಡಿದ್ದೇನೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೇನೆ ಆ ದಿಬ್ಬದ ಪಕ್ಕದಲ್ಲಿಯೇ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 ಹುಲಿಬಾಯಿ ಈಗ ಮದುವೆ ಮನೆಗೆ ಹಿಂತಿರುಗೋಣ ಅದು ಐದಾರು ದಿವಸದ ಹಬ್ಬ ವಿಶ್ವೇಶ್ವರ ಶಾಸ್ತ್ರಿಗಳವರು ಮದುವೆ ಮನೆಯಲ್ಲಿಯೂ ಗುಡಿಯಲ್ಲಿಯೂ ಹೋದ ಕಡೆಯಲ್ಲೆಲ್ಲ ಸೌಮ್ಯವಾಗಿರುತ್ತಿದ್ದರು ಎಲ್ಲರೊಡನೆಯೂ ಮೃದುವಾಗಿ ಮಾತನಾಡುವರು ಅನೇಕ ಮಂದಿ ವಿದ್ವಾಂಸರು ಕಂಡರು ಅವರಲ್ಲಿ ಬಹುಮಂದಿ ಮಾಧ್ವರು ಅನೇಕ ಶಾಸ್ತ್ರ ಪ್ರಸಂಗಗಳು ಬಂದಿದ್ದಿರಬೇಕು ಆದರೆ ವಿಶ್ವೇಶ್ವರ ಶಾಸ್ತ್ರಿಗಳ ಬಾ ಹುಲಿಬಾಯಿ ಕಾಣಿಸಲಿಲ್ಲ ನನಗೆ ಆಶ್ಚರ್ಯವಾಯಿತು ಎಲ್ಲಿ ಹುಲಿಬಾಯಿ ಎಲ್ಲಿ ಸಿಂಹ ಅಲ್ಲಿಂದ ಎಂಟು ಹತ್ತು ವರ್ಷ ಕಳೆಯಿತು ಸಾವಿರದ ಒಂಬೈನೂರ ಹತ್ತರ ಸುಮಾರಿನಲ್ಲಿ ನಾನು ವಿಶ್ವೇಶ್ವರ ಶಾಸಿಗಳ ಬಳಿಗೆ ಹೋಗಿ ಅವರಲ್ಲಿ ಕಾವ್ಯ ಪಾಠ ಮಾಡಬೇಕೆಂಬ ಅಭಿಲಾಷೆಯನ್ನು ವಿನಯಿಸಿದೆ ಅವರು ಬಹು ಸಂತೋಷದಿಂದ ಒಪ್ಪಿದರು ಅದೇ ವೇಳೆ ನಾನು ಅವರ ಔಟ್ಹೌಸ್ನಲ್ಲಿ ವಾಸ ಅನುಮತಿ ಪಡೆದೆ ಹೀಗೆ ಹತ್ತಿರವಿದ್ದದ್ದರಿಂದ ಪಾಠ ಸಾಗಲು ಅನುಕೂಲಿಸಿತು ಒಂದೆರಡು ವರ್ಷ ಕಳೆಯಿತು ಒಂದು ದಿನ ಶಂಕರ ಯಾವುದೋ ವಿದ್ವತ್ ಸತ್ ವಿದ್ವತ್ಸದಸ್ಸು ಸೇರಿತು ಅಲ್ಲಿ ಮಹಾ ಮಹೋಪಾಧ್ಯಾಯ ಸುಬ್ರಹ್ಮಣ್ಯ ಶಾಸಿಗಳು ವೈದ್ಯನಾಥ ಶಾಸಿಗಳು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ಹರಿಯಾಚಾರ್ಯರು ಶ್ರೀನಿವಾಸಾಚಾರ್ಯರು ಇದ್ದರು ವಿಶ್ವೇಶ್ವರ ಶಾಸ್ತ್ರಗಳು ಮೋಟಗಾನಹಳ್ಳಿ ಶಂಕರಶಾಸ್ತ್ರಗಳು ಹೊಸಕೋಟೆಯವರು ಇದ್ದರು ಯಾವುದೋ ಒಂದು ಪ್ರಕರಣವನ್ನು ಯಾರೋ ಎತ್ತಿದ್ದರು ಬಹುಶಃ ನುಗ್ಗೆಹಳ್ಳಿ ತಿರುಮಲಾಚಾರ್ಯ ಎಂದು ಅದರ ಮೇಲೆ ಕೋಟಿ ಹಾಕಿದರು ಸುಬ್ ಸುಬ್ಬಾಶಾಸ್ತಿಗಳು ಅದರ ಮೇಲೆ ರಗಳೇ ಬೆಳೆಯಿತು ಆಗ ವಿಶ್ವೇಶ್ವರ ಶಾಸ್ತ್ರಿಗಳು ವಾದದಲ್ಲಿ ಸೇರಿಕೊಂಡರು ಆಗ ಕಾಣಿಸಿಕೊಂಡಿತು ಹುಲಿಬಾಯಿ ಆ ಹೊತ್ತಿನ ವಾದಿ ಪ್ರತಿವಾದಿಗಳಲ್ಲಿ ಯಾರೋ ಒಬ್ಬರು ಪ್ರಯೋಗಿಸಿದ್ದ ಮಾತು ರೂಪದಲ್ಲಿ ಸಾಧುವಲ್ಲವೆಂದು ಅದನ್ನು ಶ್ಲೇಷಪಟ್ಟು ಸಮರ್ಥನೆ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 ಸುಲಭವಾಗಿ ಮಾತನಾಡುವರು ಎಲ್ಲರೊಡನೆಯೂ ಬೆರೆಯವರು ಶಾಸ್ತ್ರದಲ್ಲಿ ಪ್ರಚಂಡರು ಮನುಷ್ಯತ್ವದಲ್ಲಿ ಸಹೃದಯರು ಸರ್ವದಾ ವಿನೀತರು ವಿಶ್ವೇಶ್ವರ ಶಾಸ್ತ್ರಿಗಳ ಉದ್ಯೋಗ ವಿಶ್ವೇಶ್ವರ ಶಾಸ್ತ್ರಿಗಳ ಮನೆತನದ ಹೆಸರು ಚಪ್ಪಲ್ಲಿ ಎಂದು ಆ ಮನೆತನದ ಶಾಖೆಗಳು ಮೂರು ನಾಲ್ಕು ಇರುವಂತೆ ನನಗೆ ತಿಳಿದು ಬಂದಿದೆ ಆದರೆ ಅದು ಒಂದು ಊರಿನ ಹೆಸರೋ ಆ ಅದು ಊರಾಗಿದ್ದ ಪಕ್ಷದಲ್ಲಿ ಎಲ್ಲಿದೆಯೋ ನಾನು ವಿಚಾರಿಸಿಲ್ಲ ಶಾಸ್ತ್ರಿಗಳವರು ಬೆಂಗಳೂರಿಗೆ ಯಾವಾಗ ಬಂದರೋ ಯಾವ ಸಂದರ್ಭದಲ್ಲಿಯೋ ಅದು ನನಗೆ ತಿಳಿಯದು ಅವರ ವಿದ್ಯಾಗುರುಗಳ ಹೆಸರು ನನಗೆ ಗೊತ್ತಿಲ್ಲ ಅವರು ಸಾವಿರದ ಎಂಟುನೂರ ತೊಂಬತ್ತಕ್ಕೆ ಮೊದಲೇ ಬೆಂಗಳೂರಿಗೆ ಬಂದಿದ್ದಿರಬೇಕು ಆ ಕಾಲದಲ್ಲಿ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ ಇನ್ನೂ ಹುಟ್ಟಿರಲಿಲ್ಲ ಮೊದಮೊದಲು ವಿಶ್ವೇಶ್ವರ ಶಾಸ್ತ್ರಿಗಳು ಕೆಲ ಮಂದಿ ಮನೆಗಳಲ್ಲಿ ಪಾಠ ಹೇಳುತ್ತಿದ್ದರು ಅವರಲ್ಲಿ ಮುಖ್ಯರಾದವರು ವಿ ಎನ್ ನರಸಿಂಹ ಮತ್ತು ಬಿ ವೆಂಕಟಪ ಇವರ ಜೊತೆಗೆ ಭಾಷಂ ತಿರುಮಲಾಚಾರ್ಯರು ಮೊದಲಾದವರ ಪ್ರಯತ್ನಗಳಿಂದ ತುಳಸೀಸು ಒತ್ತೋಟದಲ್ಲಿ ಪ್ರಾರಂಭವಾಗಿದ್ದ ಕಾಸಗಿ ಪಾಠಶಾಲೆಯಲ್ಲಿಯೂ ಶಾಸಿಗಳು ಉಪಾಧ್ಯಾಯರಾಗಿದ್ದರು ಆ ಖಾಸಗಿ ಶಾಲೆಯನ್ನು ಸರಕಾರವು ತನ್ನ ಯಾಜಮಾನ್ಯಕ್ಕೆ ತೆಗೆದುಕೊಂಡಿತ್ತಂತೆ ಅದೇ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯ ಮೂಲ ರೂಪ ಬದಲಾವಣೆ ನಡೆದು ಅಲ್ಲಿಂದ ಮುಂದಕ್ಕೆ ವಿಶ್ವೇಶ್ವರ್ಯ ಶಾಸಿಗಳು ಸರಕಾರಿ ನೌಕರರಾದರು ಅವರ ಕೈಗೆ ಹುಕುಂ ತಲುಪಿದ ದಿವಸ ಆ ಸಂತೋಷವನ್ನು ಹೇಳಿಕೊಳ್ಳಬೇಕೆಂದು ಶಾಸಕಿಗಳು ವಿ ಎನ್ ನರಸಿಂಹಯ್ಯಂಗಾರ್ಯರ ಮನೆಗೆ ಹೋದರಂತೆ ಅಯ್ಯಂಗಾರ್ಯರು ಸಂತೋಷಪಟ್ಟು ಶಾಸ್ತ್ರಿ ಭಾವಪಾಕೃತ್ಯ ಮೇಸ್ತ್ರಿ ಭಾವ ಮುಪಾಕೃತಃ ಎಂದು ಅಭಿನ ಅಭಿನಂದಿಸಿದರಂತೆ ಇದುವರೆಗೂ ಶಾಸ್ತ್ರಿಗಳಾಗಿದ್ದೀರಿ ಇನ್ನು ಮೇಲೆ ಮೇಸ್ತ್ರಿ ಇದಕ್ಕೆ ಎರಡರ್ಥ ಸ್ಕೂಲ್ ಮೇಸ್ಟರ್ ಎಂದಾದರೂ ಆಗಬಹುದು ಕೂಲಿಯಾಳುಗಳ ಮೇಲೆ ಉಸ್ತುವಾರಿ ನಡೆಸುವನೆಂದಾದರೂ ಆಗಬಹುದು ಇಂತಹ ಕುಚೋದ್ಯಗಳನ್ನು ಮಾಡುವುದರಲ್ಲಿ ವಿಎನ್ ನರಸಿಂಹಂಗಾರ್ಯರು ಹೆಸರುವಾಸಿಯಾಗಿದ್ದರು ವಿಎನ್ ನರಸಿಂಹಂಗಾರ್ಯರು ಸ್ವತಂತ್ರ ಚರಿತ್ರೆಗೆ ತಕ್ಕವರು ವಿಶ್ವೇಶ್ವರ ಶಾಸ್ತ್ರಗಳು ಸಂಸ್ಕೃತ ಪಾಠಶಾಲೆಯ ಕೆಲಸದಿಂದ ಸೆಂಟ್ರಲ್ ಕಾಲೇಜಿಗೆ ಬಂದರು ಸಂಸ್ಕೃತ ಪಂಡಿತರಾಗಿ ಬಹುಶಃ ಈ ಸುಮಾರಿನಲ್ಲಿ ಆರ್ಕಾಶ್ ಶ್ರೀನಿವಾಸ ಚಾಡು ಅವರು ಮುಜುರಾಯಿ ಇಲಾಖೆಯ ಮುಖ್ಯಸ್ಥರಾಗಿ ದೇವಸ್ಥಾನಗಳ ಆಡಳಿತವನ್ನು ಕ್ರಮಕ್ಕೆ ಪ್ರಯತ್ನಿಸುತ್ತಿದ್ದ ಕಾಲದಲ್ಲಿ ಅವರ ಬೇಡಿಕೆಯಂತೆ ವಿಶ್ವೇಶ್ವರ ಶಾಸ್ತ್ರಿಗಳು ಶೈವಾಗಮ ಸಾರಾ ಎಂಬ ಗ್ರಂಥವನ್ನು ಪ್ರಕಟಣೆಗಾಗಿ ಪರಿಷ್ಕಾರ ಮಾಡಿಕೊಟ್ಟರು ಅವರಿಗಿಂತ ಹಿಂದೆ ಸೆಂಟ್ರಲ್ ಕಾಲೇಜಿನಲ್ಲಿ ಪಂಡಿತರಾಗಿದ್ದವರು ರಾಮಶೇಷ ಶಾಸ್ತ್ರಿಗಳೆಂಬುವರು ಅವರನ್ನು ಕುರಿತು ಹೇಳಬೇಕಾದ ಮಾತು ಹೊಂದಿದೆ ರಾಮಶೇಷ ಶಾಸ್ತ್ರಿಗಳು ರಾಮಶೇಷ ಶಾಸ್ತ್ರಿಗಳ ವಿಷಯ ನನಗೇನು ತಿಳಿಯದು ಅವರ ಶಿಷ್ಯರಲ್ಲೊಬ್ಬರಾಗಿದ್ದ ನವರತ್ನ ರಾಮರಾಯರು ನನಗೆ ಹೇಳಿದ ಒಂದು ಸಂಗತಿಯನ್ನು ಹೇಳುತ್ತೇನೆ ರಾಮಶೇಷ ಶಾಸ್ತ್ರಿಗಳು ಸಂಸ್ಕೃತ ಕನ್ನಡಗಳೆರಡರಲ್ಲಿಯೂ ಘನವಿದ್ವಾಂಸರು ಅವರು ಕಾವ್ಯಪಾಠ ಹೇಳುತ್ತಿದ್ದದ್ದು ಬಹು ಸೊಗಸಂತೆ ಕನ್ನಡದ ಪದ್ಯಗಳನ್ನು ವೃತ್ತಗಳನ್ನು ಬಹು ಮನೋಹರ ಶೈಲಿಯಲ್ಲಿ ಓದಿ ವಿವರಿಸುತ್ತಿದ್ದರಂತೆ ಅವರು ಪಾಠ ಹೇಳುವಾಗ ಅದನ್ನು ಆಲಿಸಲು ಆ ತರಗತಿಗೆ ಸೆರೆದಿದ್ದ ಇತರ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳು ಸಹ ಕಿಟಕಿಗಳ ಮುಂದೆ ನಿಂತು ಕೇಳುತ್ತಿದ್ದರಂತೆ ಕಾಲೇಜಿನಲ್ಲಿ ಇಂಗ್ಲಿಶ ಪ್ರೊಫೆಸರ್ ಆಗಿದ್ದ ಜಿಜಿ ಟೇಟ್ ರವರು ಕೂಡ ಹಾಗೆ ಕೇಳಿ ಸಂತೋಷಿಸುತ್ತಿದ್ದುಂಟಂತೆ ಟೇಟ್ ಸಾಹೇಬರು ಕೊಂಚ ಕೊಂಚ ಕನ್ನಡ ಕಲಿತಿದ್ದರು ಸಂಸ್ಕೃತ ಕೂಡ ಕಲಿಯಲು ಪ್ರಾರಂಭಿಸಿದರು ಒಂದು ದಿನ ಬೆಳಿಗ್ಗೆ ಕಾಲೇಜು ರಾಮಶೇಷ ಶಾಸ್ತ್ರಿಗಳು ಕಾಲೇಜಿಗೆ ಬಂದಿದ್ದರು ನಿಯಮಾನುಸಾರವಾಗಿ ಅವರು ಆಗ ಅವರಿಗೆ ಕ್ಲಾಸ್ ಇರಲಿಲ್ಲ ಬಿಡುವಾಗಿದ್ದರಿಂದ ಅವರು ಮತ್ತಿಬ್ಬರು ಸಹೋ ಸಹೋಪಾಧ್ಯಾಯರುಗಳು ಕಟ್ಟಡದ ಮುಂದಣ ವರಾಂಡದಲ್ಲಿ ನಿಂತು ಏನೋ ಮಾತನಾಡುತ್ತಿದ್ದರು ಆ ಹೊತ್ತಿಗೆ ಸರಿಯಾಗಿ ಟೇಟ್ ಸಾಹೇಬರ ಸವಾರಿ ಅಲ್ಲಿಗೆ ಬಂದಿತ್ತು ಅವರೂ ಮಾತಿನಲ್ಲಿ ಸೇರಿದರು ಐದು ನಿಮಿಷವಾದ ಬಳಿಕ ಟೇಟ್ ತಾವು ಹೊರಡಲು ಅಪ್ಪಣೆ ಬಿಡಿದರು ಆಗ ನಾಲ್ವರೈವರರೊಡನೆಯೂ ಕೈಕುಲುಕಿದರು ಹಾಗೆಯೇ ತಮ್ಮ ಕೈಯನ್ನು ರಾಮಶೇಷ ಶಾಸ್ತ್ರಿಗಳ ಕಡೆ ಚಾಚಿದರು. ದಯವಿಟ್ಟು ಮಾಫ್ ಮಾಡಬೇಕು ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ ಎಂದರು ಟೇಟ್ ಅವರು ಅದು ಯಾಕೆ ಆ ನೀವು ಬಾಯಲ್ಲಿ ಚುಟ್ಟ ಇಟ್ಟುಕೊಂಡು ಅದನ್ನು ಮುಟ್ಟಿಕೊಂಡಿದ್ದೀರಿ ಅದು ಎಂಜಲು ಠೇಟ್ ಕೂಡಲೇ ತಮ್ಮ ಬಾಯಲ್ಲಿದ್ದ ಚುಟ್ಟ ತುಂಡನ್ನು ಬಿಸಾಟು ಕೋಣೆಯೊಳಕ್ಕೆ ಹೋಗಿ ಕೈ ತೊಳೆದುಕೊಂಡು ಬಂದು ಕೈ ಚಾಚಿದರು ಈಗ ಆಗಬಹುದಲ್ಲ ಈಗಲೂ ಸಾಧ್ಯವಿಲ್ಲ ಈ ಅಮಾವಾಸ್ಯೆ ನಾನು ಮನೆಗೆ ಹೋಗಿ ಸ್ನಾನಾದಿ ಶುದ್ದಿಗಳನ್ನು ಮಾಡಿಕೊಂಡು ಪವಿತ್ರವಾದ ಕರ್ಮ ಮಾಡಬೇಕಾಗಿದೆ ಆದ್ದರಿಂದ ನಿಮ್ಮನ್ನು ಮುಟ್ಟಲಾರೆ ಹಾಗಾದರೆ ನಾನು ನಿಮ್ಮ ಕೈ ಕುಳಕುವುದು ಯಾವಾಗ ಅದರಿಂದ ನನಗೆ ಸಂತೋಷವಾಗುತ್ತದೆ ನಿಮಗೆ ಸಂತೋಷವಾಗುವ ಕೆಲಸವನ್ನು ಮಾಡುವುದು ನನಗೆ ಸಂತೋಷ ಇನ್ನೊಂದು ದಿನ ಹೀಗೆಯೇ ಬೆಳಿಗ್ಗೆ ಕಾಲೇಜಿರುವಾಗ ನಾನು ತಮ್ಮಲ್ಲಿ ಬಂದು ತಿಳಿಸುತ್ತೇನೆ ಆ ದಿನ ತಾವು ತಾವು ಮಾಡಬಹುದು ಟೇಡ್ ಇದರಿಂದ ತುಂಬಾ ಮೆಚ್ಚುಗೆ ಆಯಿತು ಅವರು ರಾಮಶೇಷ ಶಾಸ್ತ್ರಿಗಳ ಸ್ವ ಸ್ವವ್ರತ ನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದರು ಮಂತ್ರಾಧಿಕಾರ ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿನಲ್ಲಿ ಸಂಸ್ಕೃತ ಸಾಹಿತ್ಯಧ್ಯಾಪಕರಾಗಿ ಬಹುಮಂದಿ ಶಿಷ್ಯರ ಗೌರವವನ್ನು ಸಂಪಾದಿಸಿದರು ಅವರ ಕಾವ್ಯದ ಓದುಕಾರಿ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 ತಿರುವಾಡಿಯ ಪರಿಷತ್ತು ಸಾವಿರದ ಒಂಬೈನೂರ ಹನ್ನೊಂದರ ಸುಮಾರಿನಲ್ಲಿ ದಕ್ಷಿಣ ದೇಶದ ತಿರುವಾಡಿ ಎಂಬಲ್ಲಿ ಒಂದು ವಿದ್ವತ್ ಪರಿಷತ್ತು ನಡೆಯಿತು ಹಿಂದೂ ಸಮಾಜದ ವಿಧಿ ಸಂಪ್ರದಾಯಗಳಲ್ಲಿ ಅವಶ್ಯವಾದ ಸುಧಾರಣೆಗಳು ಏನೆಂಬುದನ್ನು ಕುರಿತು ವಿಚಾರ ಸೇರಿದ್ದದ್ದು ಆ ಪರಿಷತ್ತು ವಿಶ್ವೇಶ್ವರ ಶಾಸಿಗಳು ಆ ಪರಿಷತ್ತಿಗೆ ದಯಮಾಡಿಸಿದರು ಅಲ್ಲಿಂದ ಅವರು ವಾಪಸ್ ಬಂದ ದಿನ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 ಹೀಗೆ ಅವರಿಗೆ ನಮ್ಮ ಶಾಸ್ತ್ರದ ತಿಳುವಳಿಕೆ ಇರುವುದಲ್ಲದೆ ನನ್ನಂತಹ ವೈದಿಕರಿಗೆ ದುರ್ಬಲವಾದ ಲೋಕ ಪರಿಜ್ಞಾನವು ಅವರಿಗಿದೆ ನಿಮ್ಮ ಕಾಲದ ಸೆನ್ಸಸ್ ಎನ್ನುತ್ತಿರಲ್ಲ ಜನಸಂಖ್ಯೆ ನಾನಾ ಮತಸ್ಥರ ಸಂಖ್ಯೆ ಈ ಸಂಗತಿಗಳನ್ನು ನಾವೇನು ಬಲ್ಲೆವು ಈಗ ಅನೇಕ ವಿಜ್ಞಾನ ಚಮತ್ಕಾರಗಳು ನಡೆಯುತ್ತಿವೆ ಇದನ್ನು ಆ ಲೌಕಿಕರು ಹೀಗೆ ಶಾಸ್ತ್ರ ಪಾಂಡಿತ್ಯದ ದೃಷ್ಟಿಯಿಂದ ನೋಡಿದರೆ ಆ ನಮಗಿಂತ ಕಡಿಮೆ ಇಲ್ಲ ಒಂದಂಶದಲ್ಲಿ ನಮಗಿಂತ ಅವರು ಹೆಚ್ಚು ಇನ್ನು ಧರ್ಮಶ್ರದ್ಧೆಯ ಮಾತು ಎಂದರೆ ಈ ವಿಷಯದಲ್ಲಿ ಅವರು ಕಡಿಮೆ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 ಅವರು ಮನೆಯಿಂದ ಹೊರಡುವುದರಲ್ಲಿದ್ದರು ನನ್ನನ್ನು ಜೊತೆಯಲ್ಲಿ ಬರುವಂತೆ ಕರೆದರು ನಾನು ಎಲ್ಲಿಗೆ ಎಂದು ಕೇಳಿದೆ ಅವರು ನಾನು ಕರೆದುಕೊಂಡು ಹೋಗುವ ಕಡೆಗೆ ಎಂದರು ಅವರಿಗೆ ನನ್ನಲ್ಲಿ ತುಂಬಾ ವಾತ್ನ ಸಲಿಕೆ ನಾನು ಸಂತೋಷದಿಂದ ಅವರ ಹಿಂದೆ ಹೊರಟೆ ವಿಶ್ವೇಶ್ವರ್ಯ ಶಾಸ್ತ್ರಗಳು ಮನೆಗೆ ಬರುವ ಅವರು ಹೊರಟು ನಮ್ಮನ್ನು ನಿರೀಕ್ಷಿಸಿಕೊಂಡು ನಿಂತಿದ್ದರು ಹೊಸಕೋಟೆಯವರು ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರು ಇತರ ವಿದ್ವಾಂಸರು ಸೇರಿದರು ಈ ಗುಂಪು ಚಾಮರಾಜಪೇಟೆಯ ಐದನೆಯ ಬೀದಿಯಲ್ಲಿ ಹೊರಟು ಪುಟ್ಟಣ್ಣ ಶೆಟ್ಟರ್ ಬಂಗಲೆಯ ಹಿಂದುಗಡಿಯ ರಸ್ತೆಯಲ್ಲಿರುವ ಅನಗೊಂಡನಹಳ್ಳಿ ಗೊಂಡಹಳ್ಳಿ ಸುಬ್ರ ಸುಬ್ಬಣ್ಣನವರ ತೋಟದ ಬಳಿ ಬಂದಿತ್ತು ಅಲ್ಲಿ ಒಂದು ಸಣ್ಣ ಶ್ರೀ ವಿಘ್ನೇಶ್ವರ ದೇವಾಲಯವಿದೆ ಶಂಕರಶಾಸ್ತಿಗಳು ದೇವಸ್ಥಾನದ ಬಾಗಿಲನ್ನು ಒಂದೆರಡು ಸಲ ಮೆಲ್ಲೆಗೆ ತಟ್ಟಿದರು ಒಳಗಿನಿಂದ ಒಬ್ಬ ಸನ್ಯಾಸಿಗಳು ಬಂದು ಬಾಗಿಲು ತೆರೆದು ಸಂಸ್ಕೃತದಲ್ಲಿ ಎಲ್ಲರನ್ನು ಕರೆದರು ಆ ಸನ್ಯಾಸಿಯ ವಯಸ್ಸು ಮೂವತ್ತೈದು ನಲವತ್ತು ಇರಬಹುದು ಕಾವಿ ಶಾಕಿಯನ್ನು ಹಾಸಿ ಅದರ ಮೇಲೆ ಮಲಗಿದ್ದಿರಬೇಕೆಂದು ತೋರುತ್ತದೆ ತಲೆದಿಂಬಿನ ಕಡೆ ಮೂರು ನಾಲ್ಕು ಬಾರಿ ಪುಸ್ತಕಗಳಿದ್ದವು ಆತನ ಮಾತಿನಿಂದ ಧೋರಣೆಯಿಂದ ಅವರು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 ಮಯಟ್ ಶಬ್ದ ವ್ಯಾಪ್ತಿ ತಾತ್ಪರ್ಯಗಳ ವಿಷಯ ಆ ವಾಕ್ಸರಣಿಯಿಂದ ಸಭಿಕರೆಲ್ಲ ಮೈಮರೆಯುತ್ತಂತಿದ್ದರು ಇಂಥ ವಾಣಿಯನ್ನು ಕೇಳುವುದಕ್ಕಿಂತ ದೊಡ್ಡ ಭಾಗ್ಯವೇನಿದ್ದಿತು ಎಂದು ಮಾತನಾಡಿಕೊಂಡರು ವಿಶ್ವೇಶ್ವರಶಾಸ್ತ್ರೀಗಳು ಅದುವರೆಗೂ ಮುಖರಂತೆ ಇದ್ದವರು ಆಗ ಎದ್ದು ಮೈ ನಡುವಿಗೆ ಸುತ್ತಿ ಎರಡನೆಯ ಸಾರಿ ಸಾಷ್ಠಾಂಗ ನಮಸ್ಕಾರ ಮಾಡಿ ಹೀಗೆಂದರು ನಮಗೆ ಇವತ್ತು ಶ್ರೀಮದ್ ಶಾರ್ಯರ ದರ್ಶನ ಸಾಕ್ಷಾತ್ ಆಗಿ ಅನುಭವವಾದಂತಿದೆ ನಾವು ಧನ್ಯರಾದೆವು ಶ್ರೀಗಳವರು ನಾಳೆ ನನ್ನಲ್ಲಿ ಭಿಕ್ಷೆಗೆ ದಯ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಸ್ವಾಮಿಗಳು ತಾವು ತೀರ್ಥಯಾತ್ರೆಯಲ್ಲಿರುವುದಾಗಿಯೂ ಯಾವ ಗ್ರಾಮದಲ್ಲೂ ಒಂದು ರಾತ್ರಿಗಿಂತ ಹೆಚ್ಚು ಉಳಿಯ ಕೂಡದೆಂಬುದು ತಮ್ಮ ವ್ರತವೆಂಬುದಾಗಿಯೂ ತಿಳಿಸಿದರು ವಿಶ್ವೇಶ್ವರ ಶಾಸ್ತ್ರಿಗಳು ಆ ವ್ರತಕ್ಕೆ ಭಂಗಾರ ತಾವು ಪ್ರಾರ್ ಪ್ರಾರ್ಥಿಸಿದ್ದಾಗಿಯೂ ಮಧ್ಯಾಹ್ನ ಅನಂತರ ಪ್ರಯಾಣ ಬೆಳೆಸಬಹುದೆಂದು ವಿಜ್ಞಾಪಿಸಿದರು ಅದರಂತೆ ಸ್ವಾಮಿಗಳನ್ನು ನಡೆಸಿಕೊಟ್ಟರು ನಮ್ಮ ವಿದ್ವಜ್ ಜನರಿಗೆಲ್ಲ ಅದರಿಂದ ಬಹು ಆನಂದವಾಯಿತು ವಿದ್ವತ್ ಪ್ರೇಮ ಇನ್ನೊಂದು ದಿನ ಶಂಕರಪ್ರದ ದಕ್ಷಿಣ ಭಾಗದಿಂದ ನಾನು ಮಠದ ಬಿದಿಯಲ್ಲಿ ಬರುತ್ತಿದ್ದೆ ಶಂಕರ ಮಠದ ಮಂದಿನ ಒಂದು ಗೋಷ್ಠಿ ನೆರೆದಿತ್ತು ಬೆಳಿಗ್ಗೆ ಸುಮಾರು ಹತ್ತು ಹನ್ನೊಂದು ಗಂಟೆ ವಿಶ್ವೇಶ್ವರ ಶಾಸ್ತ್ರಿಗಳು ಶಂಕರಶಾಸ್ತ್ರಿಗಳು ಅಲ್ಲಿದ್ದರು ಅದನ್ನು ಕಂಡು ನಾನು ಹೋದೆ ವಿಶ್ವೇಶ್ವರ ಶಾಸ್ತ್ರಿಗಳು ಹೇಳಿದರು ನೋಡಿ ಈತ ನನ್ನ ಕುರುಡನಂತೆ ಸಂಸ್ಕೃತದಲ್ಲಿ ಮಹಾವಿದ್ವಾಂಸನಂತೆ ತೋರುತ್ತಾನೆ ಆತ ಇಂಡಿಯಾ ದೇಶದಲ್ಲೆಲ್ಲ ಪ್ರಯಾಣ ಮಾಡುತ್ತಿದ್ದಾನೆ ಉದ್ದೇಶವೇನೆಂದರೆ ಆರ್ಯ ಜನಕ್ಕೆ ಹಿಂದೂ ಎಂಬ ಹೆಸರು ಯುಕ್ತವಾದದಲ್ಲ ಅದನ್ನು ತೊಡೆದು ಹಾಕಿಸುವಂತೆ ಮಾಡಬೇಕೆಂದು ಈತನ ಪ್ರಯತ್ನ ಹಿಂದೂ ಎಂಬ ಪದವು ಹಿಂಸ್ ಧಾತುವಿನಿಂದ ಬಂದಿದೆ ನಮ್ಮ ಮೊದಲನೆಯ ಧರ್ಮ ಅಹಿಂಸೆ ಇಂತಹ ಹಿಂಸ್ ಧಾತುವಿನಿಂದ ಉತ್ಪನ್ನವಾದ ಹಿಂದೂ ಎಂಬ ಹೆಸರ ನೀಡುವುದು ಅಯಥಾರ್ಥ ಆದ್ದರಿಂದ ಅನ್ಯಾಯ ಇದು ಹುಣೂರು ಕ್ರಿಶ್ಚಿಯನರು ಮಾಡಿರುವ ಆಲೋಚನೆ ಆದ್ದರಿಂದ ನಾವೆಲ್ಲ ಪ್ರತಿಭಟಿಸಬೇಕಂತೆ ಶಾಸ್ತ್ರಿಗಳು ಕೊಟ್ಟ ಈ ವಿವರಣೆಯನ್ನು ಕೇಳಿ ನಾನು ನಾನು ಅಲ್ಲಿರಬೇಕೆನಿಸಿತು ಆ ಮಹನೀಯನ ಸಂಸ್ಕೃತ ವಾಗರಿಯನ್ನು ಕೇಳಿದೆ ಆತನ ಮೈಮೇಲಿದ್ದದ್ದು ಕೊಳಕು ಜುಬ್ಬ ಆತ ಹುಟ್ಟಿದ್ದದ್ದು ಹರಕಲು ಬಟ್ಟೆ ಆ ಮಹಾನುಭಾವ ಇಂಥ ಪಾಂಡಿತ್ಯವನ್ನು ಹೇಗೆ ಸಂಪಾದಿಸಿದ ಎಂಬುದೇ ನನ್ನ ಆಗಿನ ಅಚ್ಚರಿ ಆತನನ್ನು ಕರೆದುಕೊಂಡು ಹೋಗುದಕ್ಕೂ ಸಹಾಯಕ್ಕೂ ಒಬ್ಬ ಹಾಳು ಇದ್ದ ಆ ಸಿಬ್ಬಂದಿ ಸಿಬ್ಬಂದಿಯನ್ನು ಆತ ಹೇಗೆ ನಡೆಸುತ್ತಾನೆ ಅದರ ವಿಚಾರಕ್ಕೆ ಪುರುಸುತ್ತಿಲ್ಲ ಆ ರಾತ್ರಿಯೇ ಬೇರೊಂದು ಸ್ಥಳಕ್ಕೆ ಹೊರಡಬೇಕೆಂದಿದ್ದರು ಅವರು ಆಗ ಸುಮಾರು ಹನ್ನೊಂದು ಗಂಟೆ ಇರಬಹುದು ವಿಶ್ವೇಶ್ವರ ಶಾಸ್ತ್ರಿಗಳು ಎದ್ದು ನಿಂತು ಕೈ ಆ ಮಹನೀಯರನ್ನೂ ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದರು ಆತ ಆ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು ಮುಂದೆ ಎಲ್ಲಿ ಹೋದನೋ ಗೊತ್ತಾಗಲಿಲ್ಲ ಈ ಮೇಲಿನ ಸಂದರ್ಭಗಳು ವಿಶ್ವೇಶ್ವರಶಾಸ್ತ್ರಿಗಳು ಎಂಥವರೆಂಬುದನ್ನು ತೋರಿಸುತ್ತವೆ ಅವರು ಮಹಾವಿದ್ವಾಂಸರು ಎಂಬುದು ಯಥಾರ್ಥದಲ್ಲಿ ಅರ್ಧಾಂಶಕ್ಕಿಂತ ಕಡಿಮೆ ಅವರು ಉದಾರಿಗಳು ಸಹೃದಯರು ಅಹ್ ಮತ್ತು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 ಷಡ್ಕಂದಿರಾದ ಮುತ್ತೂರು ವಿದ್ವನ ನರಹರಿ ಶಾಸಿಗಳು ದಯಮಾಡಿಸಿದ್ದರು ಅವರು ಶಿಡ್ಲಘಟ್ಟದ ಕಡೆಯವರು ಮತ್ತು ಶಿಡ್ಲಘಟ್ಟದಲ್ಲಿದ್ದ ನನ್ನ ಬಂಧುಗಳಿಗೆ ಬಳಕೆಯಾದ ಸ್ನೇಹಿತರು ಈ ಸಂಬಂಧಗಳಿಂದ ನರಹರಿ ಶಾಸ್ತ್ರಿಗಳವರಲ್ಲಿ ನನಗೆ ಬಳಕೆ ಹೆಚ್ಚಾಗಿತ್ತು ಅವರಲ್ಲಿ ನಾನು ನನ್ನ ಮನೋರಥವನ್ನು ಹೇಳಿಕೊಂಡೆ ಅವರು ಆ ಗ್ರಂಥವನ್ನು ಸಂಪಾದಿಸಿಕೊಡುವುದಾಗಿ ಹೇಳಿದರು ಕೆಲವು ತಿಂಗಳು ಮೇಲೆ ಮತ್ತೊಂದು ಸಾರಿ ಅವರು ಬಂದಾಗ ಅವರನ್ನು ಕೇಳಿದೆ ಪುಸ್ತಕ ಯಾವಾಗ ಬರುತ್ತದೆಂದು ಅವರು ತಂದುಕೊಡುತ್ತೇನೆ ತಂದುಕೊಡುತ್ತೇನೆ ಎಂದು ಹೇಳುತ್ತಿದ್ದರು ಇದು ಮೂರು ನಾಲ್ಕು ಸಾರಿ ಆದ ಮೇಲೆ ಇನ್ನೊಂದು ಸಾರಿ ವಿಶ್ವೇಶ್ವರ್ಯ ಶಾಸಿಗಳು ನಾನು ಕುಳಿತಿದ್ದೆವು ನರಹರಿ ಶಾಸಿಗಳವರ ಸವಾರಿಯೂ ಬಂತು ನಾನು ಆತುರಪಟ್ಟೆ ನರಹರಿ ಶಾಸಿಗಳವರನ್ನು ಪುಸ್ತಕ ಇಲ್ಲಿ ಎಂದು ಮತ್ತೆ ಕೇಳಿದೆ ಅವರು ಬರುತ್ತದೆ ತಡಿ ಎಂದರು ಬೇರೆ ವಿಷಯಗಳನ್ನು ಕುರಿತು ಮಾತನಾಡುತ್ತಿದ್ದು ಮುಕ್ಕಾಲು ಗಂಟೆ ಕಳೆದ ಬಳಿಕ ನರಹರಿ ಶಾಸಿಗಳು ಬೇರೆಲ್ಲೋ ಹೋಗಬೇಕೆಂದು ಹೇಳಿ ಹೊರಟರು ವಿಶ್ವೇಶ್ವರ್ಯ ಶಾಸ್ತಿಗಳು ಆಗ ನನ್ನನ್ನು ಕೇಳಿದರು ನಿಮಗೆ ಏನು ಪುಸ್ತಕ ಬೇಕು ಅವರನ್ನು ಕೇಳಿದಿರಲ್ಲ ನನಗೆ ಮಣಿಮಂದರಿ ಬೇದಿನಿ ನೋಡಬೇಕೆಂದು ಮನಸ್ಸಾಯಿತು ಅವರಲ್ಲಿ ಹೇಳಿದ್ದೆ ಹಾಗೆಂದರೆ ಏನು ಅದೇನು ಗ್ರಂಥ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 ಹಸ್ತಲಿಖಿತ ಪ್ರತಿಯೊಂದು ಸಿಕ್ಕಿತು ಆ ಸಂತೋಷವನ್ನು ಶಾಸ್ತ್ರಗಳವರಿಗೆ ಅರಿಕೆ ಮಾಡಿದೆ ಅವರಿಗೆ ತುಂಬಾ ಉತ್ಸಾಹವಾಯಿತು ಕೊಂಚ ಓದಿ ನೋಡೋಣ ಎಂದರು ನಾನು ಮೊದಲನೆಯ ಶ್ಲೋಕವನ್ನು ಓದಿದೆ ಹೀಗೆ ಯಸ್ ಯ ಪ್ರಸಾದಾಭುವನಂ ಶಾಶ್ವತೆ ಪತಿ ತಿಷ್ಟತಿ ದೇವಸ್ಥಯತಿ ಶ್ರೀಮಾನ್ ದಂಡ ದಾರೋ ಈ ಪದ್ಯದ ಶೈಲಿಯಿಂದ ಶಾಸ್ತಿಗಳ ಉತ್ಸಾಹ ಕೆರಳಿತು ಎಂಥ ಪದ್ಯ ಎಂಥ ಗಂಭೀರ ಶೈಲಿ ಎಷ್ಟು ಸುಂದರವಾಗಿದೆ ಎಷ್ಟು ಸಾಧುವಾಗಿದೆ ಎಂದು ಮೊದಲಾಗಿ ಪ್ರಶಂಸೆ ಮಾಡಿ ದಂಡದಾರಹ ಎಂಬ ಪದದ ಮೇಲೆ ವಿಸ್ತಾರವಾಗಿ ಟೀಕೆ ಮಾಡಿದರು ಲೋಕದ ಬಹುಭಾಗದಷ್ಟು ತನ್ನದು ರಾಜನಿಗೆ ಮೊದಲನೆಯ ಕರ್ತವ್ಯ ದುಷ್ಟನಿಗ್ರಹ ದುಷ್ಟರನ್ನು ನಿಗ್ರಹಿಸಿದ ಮೇಲೆ ಶಿಷ್ಟ ಪರಿಪಾಲನೆ ದುಷ್ಟನಿಗ್ರಹಕ್ಕೆ ಬೇಕಾದದ್ದು ದಂಡ ದಂಡವಿಲ್ಲದೆ ದುಷ್ಟರನ್ನು ಹತೋಟಿಯಲ್ಲಿರಲಾಗುವುದಿಲ್ಲ ದುಷ್ಟರನ್ನು ತಡೆಯದಿದ್ದರೆ ರಾಜ್ಯವೇ ಇಲ್ಲ ಆದ್ದರಿಂದ ರಾಜ್ಯಕ್ಕೆ ಮೊದಲು ಬೇಕಾದ ಸಾಧನ ದಂಡ ಅದಾದ ಮೇಲೆ ಲಿಖದೆಲ್ಲ ದಯಾ ಗಾಯ ಕಲ್ಪತೆ ಮೊದಲು ದುಷ್ಟರಿಗೆ ಭಯೋತ್ಪಾದನೆಯಾದರೆ ಆಮೇಲೆ ಸಜ್ಜನರಿಗೆ ಬದುಕು ಭೋಗ ಎಲ್ಲ ಆದ್ದರಿಂದ ನೀತಿಕಾರನು ಮೊದಲು ದಂಡವನ್ನು ಸ್ಮರಿಸುವುದು ಅತ್ಯಂತ ಸಾಧಕ ಸಾಧುವಾಗಿದೆ ಶಾಸ್ತ್ರಿಗಳವರು ಈ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಗಾಂಧಿಯವರು ಪ್ರಸಿದ್ಧರಾಗಿರಲಿಲ್ಲ ಗೀತಾದಿ ಶಾಸ್ತ್ರಿಗಳಲ್ಲಿರುವ ಅಹಿಂಸಾ ಎಂಬ ಫಲಕ್ಕೆ ಅರಾಜಕ ಎಂದು ಅರ್ಥ ಮಾಡುವ ಜನ ಇನ್ನೂ ಇರಲಿಲ್ಲ ಅರಾಜಕದ ಪ್ರಚಾರಕರು ಲೋಕದಲ್ಲಿ ಮುಂದೆ ಹುಟ್ಟಿಯಾರೆಂಬ ಶಂಕೆ ಶಾಸ್ತ್ರಿಗಳ ಮನಸ್ಸಿಗೆ ಹೊಡೆದಿರಲಿಲ್ಲ ಈ ಹೊತ್ತಿನ ಪ್ರಪಂಚ ಶಾಸ್ತ್ರಿಗಳದಲ್ಲ